ಪರಮಾತ್ಮನ ದರ್ಶನ ಮಾತ್ರದಿಂದ ದೇವತೆಗಳ ಎಲ್ಲ ಪಾಪ ಪರಿಹಾರ ಅನ್ನೋದು ಸೂರ್ಯನ ದೃಷ್ಟಾಂತದಿಂದ ತಿಳಿಸ್ತಾರೆ ಧುಮಣಿ ಕಿರಣವ ಕಂಡಾ ಮಾತ್ರದಿ ತಿಮಿರ ಓಡುವ ತೆರದಿ ಲಕ್ಷ್ಮೀರಮಣ ನೋಡಿದ ಮಾತ್ರದಿಂದ ಅಘನಾಶ ಐದು ಹೋದು ಕಮಲ ಸಂಭವ ಮುಖ್ಯ ಎಲ್ಲ ಸುಮಲ ಸರಳಿಯ ಪಾಪರಾಶಿಯ ಅಮರ ಮುಖನಂದದಲ್ಲಿ ಭಸ್ಮಾಳ್ಪ ಹರಿತಾನು ಧುಮಣಿ ಅಂದರೆ ಸೂರ್ಯ ತಿಮಿರ ಅಂದರೆ ಕತ್ತಲೆ ಅಘ ಅಂದರೆ ಪಾಪ ಸೂರ್ಯಕಿರಣವನ್ನು ನೋಡಿದ ತಕ್ಷಣ ಕತ್ತಲೇ ಓಡಿ ಹೋಗುತ್ತೆ ಅದೇ ರೀತಿಯಾಗಿ ಪರಮಾತ್ಮನ ದರ್ಶನ ಮಾತ್ರದಿಂದ ಎಲ್ಲರ ಪಾಪ ಅನ್ನೋದು ಓಡಿ ಹೋಗುತ್ತೆ ದೇವತೆಗಳ ಪಾಪ ಸುಟ್ಟು ಊದಿಯಾಗತ್ತೆ ಕಮಲ ಸಂಭವ ಮುಖ್ಯ ಕಮಲ ಸಂಭವ ಅಂದರೆ ಚತುರ್ಮುಖ ಬ್ರಹ್ಮ ದೇವರು ಅವರು ದೇವತೆಗಳಲ್ಲಿ ಮುಖ್ಯ ಅಂದರೆ ಅವರೇ ಮೊದಲು ಮಾಡಿ ಅಂದರೆ ಅವರ ನಂತರದ ಎಲ್ಲ ದೇವಾನುದೇವತೆಗಳನ್ನು ಇಲ್ಲಿ ಗಣನೆ ಮಾಡಬೇಕು ಕಮಲ ಸಂಭವ ಮುಖ್ಯ ಅವರನ್ನು ಸೇರಿಸ್ಕೊಳ್ಳೋದಾದರೆ ಜೀವರಲ್ಲಿ ಪ್ರೇರಕರಾಗಿ ಪ್ರೇರಣೆ ಮಾಡಿರುವಂತಹ ಪಾಪಕರ್ಮಗಳು ಅಂತ ದೈತ್ಯ ಜೀವರು ಅಸ್ವತಂತ್ರರು ಆದ್ದರಿಂದ ದೈತ್ಯರಲ್ಲಿ ಈ ತತ್ವಾಭಿಮಾನಿ ದೇವತೆಗಳೇ ಪಾಪಕರ್ಮಕ್ಕೆ ಪ್ರೇರಣೆಯನ್ನು ಮಾಡೋದು ಅದು ಭಗವಂತನ ಆಜ್ಞೆ ಇತ್ಯಾದಿ ಕಾರಣಕ್ಕಾಗಿ ಮಾಡ್ತಾರೆ ಪ್ರೇರಕ ಅಪಿ ದೈತ್ಯ ನಮ್ಮ ಅಂತ ದೇ ದೈತ್ಯರಲ್ಲಿ ಪ್ರೇರಣೆ ಮಾಡಿದ್ರು ಪಾಪ ಕರ್ಮಕ್ಕೆ ದೇವತೆಗಳಿಗೆ ಪಾಪದ ಲೇಪ ಅನ್ನೋದು ಇಲ್ಲ ಆದ್ದರಿಂದ ಕಮಲ ಸಂಭವ ಮುಖ್ಯ ಅಂದರೆ ಅವರಾಗಿ ಪಾಪ ಮಾಡಿದ್ದು ಅಂತ ಅರ್ಥಲ್ಲ ಪಾಪ ಕರ್ಮಕ್ಕೆ ಪ್ರೇರಣೆ ಮಾಡಿದ್ದು ಕೂಡ ಆ ಎಲ್ಲವೂ ಕೂಡ ಭಗವಂತನ ದರ್ಶನ ಮಾತ್ರದಿಂದ ಪರಿಹಾರ ಆಗತ್ತೆ ಕಮಲ ಸಂಭವ ಮುಖ್ಯ ಎಲ್ಲ ಸುಮ್ಮನ ಸುರಳಿಯ ಪಾಪರಾಶಿ ಅಮರ ಮುಖನಂದದಲ್ಲಿ ಭಸ್ಮವ ಮಾಳ್ಪಹರಿತಾನೋ ಅಮರ ಮುಖ ಅಂದರೆ ದೇವತೆಗಳ ಮುಖ ಅಗ್ನಿಗೆ ದೇವತೆಗಳ ಮುಖ ಅಂತ ಇಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಇವರು ಪರಶುಕ್ಲತ್ರಯರಲ್ಲಿ ಸೇರಿದವರು ಆದ್ದರಿಂದ ಪಾಪದ ಪ್ರಸಕ್ತಿಯೇ ಇಲ್ಲ ಅವರನ್ನು ಮೊದಲು ಮಾಡಿ ಅಂದರೆ ಅವರನ್ನು ಹೊರತುಪಡಿಸಿ ರುದ್ರಾದಿ ದೇವತೆಗಳಲ್ಲಿ ಹಸುರಾವೇಶ ನಿಮಿತ್ತ ಉಂಟಾಗುವಂತಹ ಪಾಪರಾಶಿಯ ನಾಶ ಭಗವಂತನ ದರ್ಶನದಿಂದ ಅಂತ ಬ್ರಹ್ಮವಾಯುಗಳು ಅನಾದಿ ಕಾಲತಃ ಸರ್ವದೋಷಹೀನ ಗುಣಾದಿಕಾಹ ಅಂತ ಮಹಾಭಾರತಾತ್ಮ ನಿರ್ಣಯದಲ್ಲಿ ತಿಳಿಸ್ತಾರೆ ಆದ್ದರಿಂದ ಈ ದೇವತೆಗಳು ದೈತ್ಯರು ದುಷ್ಟರು ಅವರ ಸ್ವರೂಪಕ್ಕೆ ಅನುಗುಣವಾಗಿ ಪಾಪಕರ್ಮ ಪ್ರೇರಣೆಯನ್ನು ಮಾಡಿದರೂ ಕೂಡ ಅವರಿಗೆ ಪಾಪ ಲೇಪ ಭಗವಂತನ ದರ್ಶನ ಭಗವಂತನ ಸ್ತೋತ್ರಾದಿಗಳಿಂದ ಆ ಎಲ್ಲ ಪರಿಹಾರ ಪರಮಾತ್ಮ ತನ್ನ ಸ್ವಾ ನಾನೂರು ಭಾಗದಲ್ಲಿ ಇನ್ನೂರನ್ನು ತಗೊಂಡು ಅದರಲ್ಲಿ ಐವತ್ತೆರಡನ್ನ ಚತುರ್ಮುಖ ಬ್ರಹ್ಮ ದೇವರಲ್ಲಿ ನಾಲ್ವತ್ತೆಂಟನ್ನು ವಾಯುದೇವರಲ್ಲಿ ಇಪ್ಪತ್ತು ರುದ್ರದೇವರಲ್ಲಿ ಹದಿನೈದು ಇಂದ್ರಕಾಮರಲ್ಲಿ ಹತ್ತು ಇತರ ದೇವತೆಗಳಲ್ಲಿ ಅಂತ ವಿಭಾಗ ಮಾಡಿ ಅಂಶವನ್ನೇ ಇಟ್ಟಿಯಾನೆ ಈ ಎಲ್ಲ ದೇವತೆಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಪಾಪರಾಶಿಯನ್ನು ಭಗವಂತ ಅಮರ ಮುಖ ಅಗ್ನಿ ಅಗ್ನಿಯಲ್ಲಿ ಆಹುತಿ ಹಾಕಿದರೆ ಅದು ದೇವತೆಗಳ ಮುಖದಲ್ಲಿ ಹಾಕದಂತೆ ಆದ್ದರಿಂದ ಅಗ್ನಿ ದೇವತೆಗಳಿಗೆ ಮುಕದಂತೆ ಅಮರಾಸ್ಯ ಅಂತಲೂ ಕರೀತಾರೆ ಅಂತಹ ಅಗ್ನಿ ಯಜ್ಞಗಳಲ್ಲಿ ಸಮರ್ಪಿಸಿರ್ತಕ್ಕಂಥ ಆಹುತಿಯನ್ನು ಹೇಗೆ ಸುಳ್ತಾನೋ ಹಾಗೆ ಎಲ್ಲ ಸುಮನ ಸರಳು ಅಂದರೆ ದೇವತೆಗಳಲ್ಲಿ ಅವರಿಗೆ ಪಾಪಕರ್ಮ ಪ್ರೇರಣೆಯಿಂದ ಬರಬಹುದಾಗಿರ್ತಕ್ಕಂಥ ಪಾಪರಾಶಿಯನ್ನು ಭಗವಂತ ಸುಟ್ಟು ಭಸ್ಮ ಮಾಡ್ತಾನೆ ಜೀವರಲ್ಲಿ ಪ್ರೇರ ಪ್ರೇರಣೆ ಮಾಡಿರ್ತಕ್ಕಂಥ ಪಾಪಕರ್ಮಗಳು ಲಕ್ಷ್ಮೀ ರಮಣ ನೋಡಿದ ಮಾತ್ರದಿಂದ ಅಘನಾಶ ಇರುವುದು ಪಾಪ ಪರಿಹಾರ ಆಗತ್ತೆ ಆ ಪಾಪಗಳು ಯಾವತ್ತೂ ದೇವತೆಗಳನ್ನು ಪೀಡಾ ಮಾಡೋದು ಶಕ್ತ ಇಲ್ಲ ಅನ್ಯರ ಶರೀರದಲ್ಲಿ ಆ ದೇವತೆಗಳು ಪ್ರೇರಕವಾಗಿ ಪ್ರವೇಶ ಮಾಡಿದ್ದು ಸಪ್ತಾನ್ನ ಉಪಾಸನೆ ಮಾಡಿದ್ದ ಮಹಾಪುಣ್ಯದ ಫಲದಿಂದ ಆದ್ದರಿಂದ ಅವರಿಗೆ ಈ ಪ್ರೇರಕತ್ವ ಶಕ್ತಿ ಎಂದು ಬಂದಿದ್ದು ಭಗವಂತನ ಅನುಗ್ರಹದಿಂದ ಅಷ್ಟೇ ಅಲ್ಲ ಜೀವರ ಕರ್ಮಾನುಸಾರವಾಗಿಯೇ ಭಗವಂತನ ಆಜ್ಞೆಯಂತೆ ಅವನ ಪೂಜೆ ಆಗಲಿ ಅನ್ನೋ ಸದುದ್ದೇಶದಿಂದ ಇತರರಲ್ಲಿ ಪ್ರೇರಣೆಯನ್ನು ಮಾಡ್ತಾರೆ ಈ ದೇವತೆಗಳು ರಾಗ ದ್ವೇಷ ಪ್ರೇರಿತರಾಗಿ ಸ್ವೇಚ್ಛೆಯಿಂದ ಯಾವತ್ತೂ ಪ್ರೇರಣೆಯನ್ನು ಮಾಡೋದಿಲ್ಲ ಪಾಪಕರ್ಮಕ್ಕೆ ಆದ್ದರಿಂದ ಅವರಿಗೆ ಪಾಪ ಬರೋದೇ ಇಲ್ಲ ವಿಶೇಷ ಪುಣ್ಯವೇ ಬರುತ್ತೆ ಅಂತ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಆದ್ದರಿಂದ ಲಕ್ಷ್ಮೀರಮಣ ನೋಡಿದ ಮಾತ್ರದಿಂದ ಅಗನಾಶ ಐದುವುದು ಅಂದರೆ ಬ್ರಹ್ಮಾದಿಗಳನ್ನು ಅನುಗ್ರಹ ದೃಷ್ಟಿಯಿಂದ ಕೃಪಾಪೂರ್ಣ ದೃಷ್ಟಿಯಿಂದ ಭಗವಂತ ನೋಡಿದ ಮಾತ್ರಕ್ಕೆ ಮತ್ತ ಅವರನ್ನು ಹಿಡಿದುಕೊಳ್ಳಲು ಬಯಸಿ ದೂರದಲ್ಲಿ ಕಾದು ನಿಂತಿರ್ತಕ್ಕಂಥ ಪಾಪಾಭಿಮಾನಿ ಹಸುರನನ್ನು ಭಗವಂತ ನೋಡಿದ ಮಾತ್ರದಿಂದಲೇ ಆ ಅಸುರರು ಕೂಡ ನಾಶ ಹೊಂದುತ್ತಾರೆ ಅಂತ ಆದ್ದರಿಂದ ದೇವತೆಗಳಿಗೆ ತಪ್ಪು ಮಾಡಿದರೆ ನರಕ ಶಿಕ್ಷೆಯೂ ಇಲ್ಲ ದೈತ್ಯರಲ್ಲಿ ಪಾಪಕರ್ಮಕ್ಕೆ ಪ್ರಚೋದನೆ ಮಾಡಿದರೆ ಲೇಪವೂ ಇಲ್ಲ ಇದು ಭಗವಂತ ಮಾಡಿರುವಂತಹ ವಿಶೇಷ ಅನುಗ್ರಹ ದೇವತೆಗಳಿಗೆ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಹೇಗೆ ಜಗತ್ತಿನಲ್ಲಿ ಸೂರ್ಯೋದಯ ಆದಮೇಲೆ ಕತ್ತಲೆ ಇರೋದು ಶಕ್ಯ ಇಲ್ವೋ ಹಾಗೆ ಅಂತ ಸೂರ್ಯಕಿರಣವನ್ನು ನೋಡಿದ ಮಾತ್ರಕ್ಕೆ ಕತ್ತಲೆ ಹೇಗೆ ನಾಶ ಆಗತ್ತೋ ಹಾಗೆ ಪರಮಾತ್ಮನನ್ನು ನೋಡಿದ ಮಾತ್ರಕ್ಕೆ ಪಾಪಗಳೆಲ್ಲ ನಾಶ ಹೊಂದುತ್ತೆ ಇದು ಭಗವಂತ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ತಿಳಿಸ್ತಾರೆ